ವಿಷ್ಣು ಶಿವಾ ಮುಂತಾದ ಪರದೇವತೆಗಳಿಗೆ ಮಾತ್ರವೇ ದೀಪವು ಪ್ರಿಯವಾಗಿದೆಯೇ ದೀಪವನ್ನು ಎಲ್ಲಾ ದೇವತೆಗಳು ಪ್ರೀತಿಸುತ್ತಾರೆ ಏಕೆಂದರೆ ಎಲ್ಲ ದೇವತೆಗಳು ಜ್ಯೋತಿರ್ಮಯರೇ ಆಗಿದ್ದಾರೆ ಪರಂಜ್ಯೋತಿ ಎಂಬ ಶಬ್ದವು ಮಾತ್ರ ಪರಮಾತ್ಮನಿಗೆ ಅನ್ವಯಿಸುತ್ತದೆ ನಾರಾಯಣ ಪರಂಜ್ಯೋತಿರಾತ್ಮ ನಾರಾಯಣ ಪರಹ ಸಹಿ ದೇವ ಪರಂಜ್ಯೋತಿ ತಮಸ ಪರಮುಚ್ಯತೆ ಎಂದು ಶ್ರುತಿದೇವಿಯು ಜ್ಞಾನಿ ಕವಿ ಕಾಳಿದಾಸನು ನಾರಾಯಣ ಮತ್ತು ಶಂಭುವಿನ ವಿಷಯದಲ್ಲಿ ಹೇಳುವುದನ್ನು ಸ್ಮರಿಸಬಹುದು ಹೀಗೆ ದೀಪವು ದೇವತೆಗಳಿಗೆ ಪ್ರಿಯವಾಗಿದ್ದರೆ ಆಸುರಿ ಶಕ್ತಿಗಳಿಗೂ ಮತ್ತು ಭೂತ ಪ್ರೇತಾದಿಗಳಿಗೂ ಅಪ್ರಿಯವಾಗಿರುತ್ತದೆ ಆದ್ದರಿಂದಲೇ ಹಸುರರನ್ನು ಭೂತ ಪ್ರೇತಾದಿಗಳನ್ನು ಪೂಜಿಸುವವರು ಕತ್ತಲೆಯಲ್ಲಿ ಆರಾಧನೆ ಮಾಡುವುದು ದೀಪವನ್ನು ನಂದಿಸುವುದು ಮುಂತಾದ ಕ್ರಮಗಳನ್ನು ಅನುಸರಿಸುತ್ತಾರೆ ದೀಪವನ್ನು ಕಂಡರೆ ಅವು ಅಲ್ಲಿಂದ ಪಲಾಯನಗೊಳ್ಳುತ್ತವೆ ದೀಪಾವಳಿಯಂದು ದೀವಟಿಗಳೇಗಳನ್ನು ಹತ್ತಿಸಿ ಬಯಲಿನಲ್ಲಿ ಓಡಾಡಿದರೆ ಪಿತೃಗಳಿಗೆ ಒಳ್ಳೆಯ ಗತಿಯನ್ನು ತೋರಿಸಿದಂತೆ ಆಗುತ್ತದೆ ಎಂಬ ಭಾವನೆ ಬರಲು ಕಾರಣವೇನು ಆ ಭಾವನೆ ಸರಿಯಾಗಿದೆ ಯಮಧರ್ಮರಾಜನು ಪಿತೃಗಳ ರಾಜನಾದ ಮಹಾದೇವತೆ ದೀಪದಿಂದ ಅವನನ್ನು ಆರಾಜಿಸಿದಂತೆಯೇ ಅವನ ಪ್ರಜೆಗಳಾದ ಪಿತೃದೇವತೆಗಳನ್ನು ದೀಪಗಳಿಂದ ಪೂಜಿಸುವುದು ಸಾಧುವಾಗಿದೆ ಪಿತೃಗಳು ದೇವ ವರ್ಗಕ್ಕೆ ಸೇರಿದವರು ಅವರನ್ನು ಪಿತೃದೇವತೆಗಳೆಂದು ಕರೆಯುತ್ತಾರೆ ಅವರು ದೀಪವನ್ನು ದ್ವೇಷಿಸುವ ಭೂತ ಪ್ರೇತ ವರ್ಗಗಳಿಗೆ ಸೇರಿಲ್ಲ ಸದ್ಗತಿಯನ್ನು ಪಡೆಯದೆ ಇರುವ ನರಕವಾಸಿಗಳಿಗೂ ದೀಪ ದರ್ಶನವು ಅವರಿಗೆ ಜ್ಯೋತಿರ್ಮಯವಾದ ಲೋಕಗಳು ಸಿಕ್ಕಲಿ ಲೋಕಸ ದ್ವಾರ ಮರ್ಚಿತು ಮರ್ಚಿಮತ್ ಪವಿತ್ರ ಮಹಸ್ವತ್ ಇದು ಉತ್ತಮ ಲೋಕಗಳಿಗೆ ದ್ವಾರ ಪ್ರಕಾಶವುಳ್ಳದ್ದು ಪವಿತ್ರವಾದದ್ದು ಜ್ಯೋತಿಯುಳ್ಳಾಗಿದೆದ್ದಾಗಿ ಬೆಳಗುತ್ತಿದೆ ಮಹಾಮಹಿಮೆಯುಳ್ಳು ಎಂಬ ಶ್ರುತಿಯ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಜ್ಞಾನಿಗಳು ಮತ್ತು ಶ್ರದ್ಧಾವಂತರು ತೋರಿಸುವ ದೀವಟಿಗೆಗಳ ದರ್ಶನವು ಮೃತರಿಗೆ ಒಳ್ಳೆಯ ಲೋಕಗಳ ದಾರಿಗೆ ದೀಪವಾಗುತ್ತದೆ ಎಂಬ ಅಭಿಪ್ರಾಯವು ಸಾಧುವೇ ಆಗಿದೆ ದೀಪಗಳಿಂದ ಆರತಿಯನ್ನು ದೇವರಿಗೆ ಮಾಡಬೇಕೇ ಅಥವಾ ಮನುಷ್ಯರಿಗೂ ಪ್ರಾಣಿಗಳಿಗೂ ಮಾಡಬಹುದೇ ದೀಪವು ಪರಮಾತ್ಮ ದೀಪದ ಪ್ರತಿನಿಧಿ ಎಂದು ಭಾವಿಸಿ ದೇವನಿಗೆ ಅದರಿಂದ ನಿರಾಜನವನ್ನು ಮಾಡಿದರೆ ಅದು ದೇವರಿಗೆ ಉಪಚಾರವಾಗುತ್ತದೆ ನಮ್ಮ ಪಾಪಗಳ ಪರಿಹಾರವಾಗುತ್ತದೆ ಪುಣ್ಯ ಪಾಪ ಪೀಡ ರಹಿತನಾದ ಪರಮಾತ್ಮನಿಗೆ ಪಾಪ ಪರಿಹಾರ ಪೀಡಾ ಪರಿಹಾರಗಳ ಅವಶ್ಯಕತೆ ಏನೂ ಇಲ್ಲ ಮನುಷ್ಯರ ಮುಂದೆ ಅಥವಾ ಪ್ರಿಯವಾದ ಪ್ರಾಣಿಗಳ ಮುಂದೆ ದೀಪವು ಪರಮಾತ್ಮನ ಪ್ರತಿನಿಧಿ ಎಂಬ ಭಾವನೆಯಿಂದ ಮಂಗಳ ನಿರಾಜನ ಮಾಡಿದರೆ ಅದರಿಂದ ಅವರಲ್ಲಿ ಅಂತರ್ಯಾಮಿಯಾಗಿರುವ ಪರಂಜ್ಯೋತಿಯ ಪೂಜೆಯಾಗುತ್ತದೆ ಆ ಮನುಷ್ಯರ ಅಥವಾ ಪ್ರಾಣಿಗಳ ಪೀಡಾ ಪರಿಹಾರವಾಗುತ್ತದೆ ದೀಪದರ್ಶನದಿಂದ ಅವರನ್ನು ಒಳಗಡೆ ತೋಹರಗಡೆ ಹೊರಗಡೆ ಕಾಡಿಸುತ್ತಿರುವ ಪೀಡಾಕರ ದೃಷ್ಟಿ ಶೃಷ್ಟಶಕ್ತಿಗಳ ನಿರಸನವಾಗುತ್ತದೆ ನೀರಾಜನ ದೀಪವು ಪರಮಾತ್ಮನ ಪ್ರತಿನಿಧಿ ಎಂಬ ಭಾವನೆ ದೃಢವಾಗಿರವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ನರಕ ಪರಿಹಾರಕ್ಕಾಗಿ ಮನೆಯ ಹೊರಗಡೆ ದೀಪವನ್ನು ಹಚ್ಚಬೇಕು ಎಂಬ ಅಭಿಪ್ರಾಯ ಮಾತ್ರ ಮೊದಲಿಗೆ ಇತ್ತು ಶ್ರೀಕೃಷ್ಣನು ನರಕಾಸುರನನ್ನು ಕೊಂದನೆ ಎಂಬ ಕಥೆಯು ಪ್ರಚಲಿತವಾದ ನಂತರ ಆ ಕಥೆಯನ್ನು ಮೇಲ್ಕಂಡ ಅಭಿಪ್ರಾಯದೊಡನೆ ತೆಕ್ಕೆ ಹಾಕಿ ಹೊಸ ಪದ್ಧತಿಯನ್ನು ಬೆಳೆಸಲಾಯಿತು ಎಂಬ ಆಧುನಿಕ ವಿಮರ್ಶೆ ಸರಿಯಾಗಿದೆಯೇ ವಿಮರ್ಶೆಯು ಆಧುನಿಕವಾಗಿರಲಿ ಪ್ರಾಚೀನವಾಗಿರಲಿ ಅದು ಸಾಮರ್ಥ್ಯವನ್ನು ಸತ್ಯಾರ್ಥವನ್ನು ಬೋಧಿಸಿದರೆ ಅದನ್ನು ನಾವು ಮಾನ್ಯ ಮಾಡಬೇಕು ಪ್ರಕೃತದಲ್ಲಿ ಮೇಲ್ಕಂಡಂತೆ ತೆಕ್ಕೆ ಹಾಕಿದ ವಿಷಯ ಕೇವಲ ಊಹೆಯ ವಿಷಯ ಕತೆಯು ಕಾಲ್ಪನಿಕವಾದರೆ ಆ ಊಹೆಯು ಕಾಲ್ಪನಿಕವಾಗಿರಬಾರದೇಕೆ ನರಕ ಪರಿಹಾರಕ್ಕಾಗಿ ದೀಪ ಹಚ್ಚುವ ಭಾವನೆ ಮತ್ತು ನರಕಾಸುರ ಸಂಹಾರ ಕತೆ ಇವುಗಳಲ್ಲಿ ಯಾವುದು ಪೂರ್ವಕಾಲದ್ದು ಯಾವುದು ಅನಂತರ ಕಾಲದ್ದು ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ ಆ ಪೂರ್ವಾಪರ ವಿಮರ್ಶೆಯು ಚಮತ್ಕಾರದಿಂದ ಯಾವ ಆತ್ಮಲಾಭವೂ ಆಗುವುದಿಲ್ಲ ನರಕವು ಭಾವನಾತ್ಮಕವಾಗಿರಲಿ ಅಥವಾ ನರಕಾಸುರನೆಂಬ ಮೂರ್ತಾಕಾರವಾಗಿರಲಿ ಅದನ್ನು ಸಂಹರಿಸುವವನು ಯೋಗೇಶ್ವರನಾದ ಶ್ರೀಕೃಷ್ಣನು ತಾನೆ ನರಕನನ್ನು ಧ್ವಂಸ ಮಾಡಿ ಅವನ ಸಂತಾಪಕ್ಕೆ ಒಳಗಾಗಿರುವ ಶಕ್ತಿಗಳನ್ನು ಆತ್ಮರತಿಯನ್ನು ಹೊಂದುವಂತೆ ಮಾಡುವವನು ಯೋಗಾಚಾರ್ಯನಾದ ಆ ದೇವದೇವನು ತಾನೆ ಈ ತತ್ವವನ್ನು ಅನುಸಂಧಾನ ಮಾಡಿದರೆ ನರಕಾಸುರ ಕಥೆಯು ಯಾವುದೋ ಒಂದು ಕಾಲದ ಐತಿಹಾಸಿಕ ಘಟನಾವಳಿಯಾಗದೆ ಸಾರ್ವಕಾಲಿಕ ಸಾರ್ವಭೌಮ ಸತ್ಯವಾಗುತ್ತದೆ ಶ್ರೀಕೃಷ್ಣನು ಪ್ರತ್ಯಕ್ ಜ್ಯೋತಿಯಾದ ಅಂತರ್ಜ್ಯೋತಿಯಾದ ಭಗವಂತ ನರಕಾಸುರನು ಪ್ರಾಗ ಜ್ಯೋತಿಷ್ಯ ಹೊರಗಿನ ಬೆಳಕನ್ನು ಮಾತ್ರ ಅವಲಂಬಿಸಿರುವ ನರ ನಗರದ ರಾಜ ಸತ್ಯಭಾಮ ಸಮೇತನಾದ ಶ್ರೀಕೃಷ್ಣ ಪರಮಾತ್ಮನು ದೇವಾತ್ಮ ವಿಹಾಗೇಶ್ವರ ತಾಕ್ಷ ತಾರ್ಕ್ಷ್ಯ ಶ್ರುತೀನಾಂ ನಿಧಿ ಎಂಬಂತೆ ಪ್ರಣವ ಪಕ್ಷಿಯಾದ ಗರುಡನನ್ನು ಹತ್ತಿ ಅಲ್ಲಿಗೆ ಹೋದ ಪಂಚಭೂತ ಮಯನಾದಮಯವಾದ ಐದು ತಲೆಗಳನ್ನು ಹೊಂದಿದ್ದ ನರಕಾಸುರನನ್ನು ಸಂಹರಿಸಿದ ದಾರಿಯಲ್ಲಿ ನರಕನಗರಿಯ ಪಂಚಭೂತಾತ್ಮಕವಾದ ಪಂಚ ದುರ್ಗಗಳನ್ನು ತನ್ನ ದಿವ್ಯಾಸ್ತ್ರಗಳಿಂದ ಭೇದಿಸಿದ ಕೊನೆಗೆ ನರಕನನ್ನು ತನ್ನ ಸಂದರ್ಶನವೆಂಬ ದಿವ್ಯ ಮನಸ್ತತ್ವದಿಂದ ಸಂಹರಿಸಿದ ನರಕನ ಉಪದ್ರವಕ್ಕೆ ಒಳಗಾಗಿದ್ದ ಹದಿನಾರು ನಾಡಿ ನಾರಿ ಶಕ್ತಿಗಳನ್ನು ಉದ್ಧರಿಸಿ ಅವರನ್ನು ವಿವಾಹದ ವಿವಾಹವಾದ ವಿವಾಹವಾಗುತ್ತಾನೆ ಮತ್ತು ವಿವಾಹವಾಗುವನು ಎಂಬ ತತ್ವವನ್ನು ಸ್ಮರಿಸಿ ಭಗವಂತನನ್ನು ಆರಾಧಿಸಿದರೆ ಅದು ಕೇವಲ ವಿಮರ್ಶಕರ ಕಲ್ಪನೆಯಾಗುವುದಿಲ್ಲ ಸತ್ಯದ ಅನುಭವವೇ ಆಗುತ್ತದೆ ಸತ್ಯಕ್ಕೆ ಸಹಾಯ ಮಾಡುವ ಕಲ್ಪನಿಯು ಮಾನ್ಯವಾದದ್ದೇ ಅದು ಐತಿಹಾಸಿಕ ಘಟನೆಯಾಗಿರುವುದು ಅಸಂಭವವಲ್ಲ ನರಕತ ಚತುರ್ದಶಿಯಂದು ಬ್ರಾಹ್ಮುಹೂರ್ತದಲ್ಲಿ ಅಭ್ಯಂಗ ಸನಾನ ಮಾಡಿದರೆ ಅದು ಗಂಗಾಸ್ನಾನದ ಫಲವನ್ನು ಹೇಗೆ ಕೊಡುತ್ತದೆ ಗ್ರಹಣ ಕಾಲ ಬಂದರೆ ಎಲ್ಲ ನೀರು ಗಂಗೆಗೆ ಸಮಾನವಾಗುತ್ತದೆ ಎಂಬ ಶಾಸ್ತ್ರವಾಕ್ಯವನ್ನು ನೋಡುತ್ತೇವೆ ಗಂಗೆಯಲ್ಲಿ ಯಾವ ಪಾಪ ವಿಕಾರಗಳನ್ನು ಪರಿಹಾರ ಮಾಡುವ ಮತ್ತು ಶಾಂತಿಯನ್ನು ನೀಡುವ ಶಕ್ತಿಯುಂಟೋ ಆ ಶಕ್ತಿಯು ಗ್ರಹಣ ಸಮಯದಲ್ಲಿ ಪ್ರಕೃತಿಯ ಸನ್ನಿವೇಶ ಬಲದಿಂದ ಎಲ್ಲ ನೀರಿನಲ್ಲಿಯೂ ಉಂಟಾಗುತ್ತದೆ ಶ್ರೀ ಗುರುದೇವರು ನಮಗೆ ಪ್ರಯೋಗ ವಿಜ್ಞಾನದಿಂದ ಸಿದ್ಧಪಡಿಸಿದ್ದಾರೆ ನಾಡಿ ವಿಜ್ಞಾನಿಗಳಿಗೆ ಇದು ಚೆನ್ನಾಗಿ ಅರ್ಥವಾಗುತ್ತದೆ ಕೃಷ್ಣ ಪಕ್ಷದ ಎಲ್ಲ ಚತುರ್ದಶಿ ತಿಥಿಗಳಲ್ಲೂ ಶಿವಶಕ್ತಿ ಯೋಗಕ್ಕೆ ಪೋಷಕವಾದ ಪ್ರಕೃತಿ ಧರ್ಮ ಇರುತ್ತದೆ ಇದು ನರಕ ಚತುರ್ದಶಿ ಎಂದು ಕರೆಯಲ್ಪಡುವ ಪರ್ವಕಾಲದ ಕೃಷ್ಣ ಚತುರ್ದಶಿ ಎಂದು ವಿಶೇಷವಾಗಿರುತ್ತದೆ ಅದರ ಪರಿಣಾಮವಾಗಿ ಅಂದು ನೀರು ಅಭ್ಯಂಗದ ಎಣ್ಣೆ ಎಲ್ಲದರಲ್ಲೂ ವಿಶೇಷವಾದ ಶಕ್ತಿ ಪಾಪ ಪರಿಹಾರಕ ಪ್ರಭಾವ ತುಂಬುತ್ತದೆ ಶ್ರೀ ನರಕಾಸುರನನ್ನು ಸಂಹಾರ ಮಾಡಿದ ಕಥೆ ತತ್ವವನ್ನು ಅನುಸಂಧಾನ ಮಾಡಿ ಇದು ನರಕ ವಿಜಯದ ಆನಂದೋತ್ಸವ ಎಂಬ ಭಾವನೆಯಿಂದ ಅಂದು ಆಗ ಅಭ್ಯಂಗ ಸ್ನಾನ ಮಾಡಿದರೆ ಅದು ಜ್ಞಾನಗಂಗಾ ಸ್ನಾನದ ಫಲವನ್ನು ಖಂಡಿತವಾಗಿಯೂ ಉಂಟು ಈ ನರಕ ವಿಜಯದ ಕೊಂಡಾಟ ಸನ್ಯಾಸಿಗಳಿಗೂ ಪ್ರಿಯವಾದದ್ದೇ ಆದ್ದರಿಂದ ಅಂದು ಯತಿಗಳು ಕೂಡ ಅಭ್ಯಂಗ ಸ್ನಾನ ಮಾಡಿ ಗಂಗಾ ಸ್ನಾನದ ಫಲವನ್ನು ಪಡೆಯಬೇಕೆಂದು ಶಾಸ್ತ್ರವಿದಿದೆ ದೀಪಾವಳಿಯ ಮಾಸದಲ್ಲಿ ರಾತ್ರಿ ವೇಳೆಯಲ್ಲಿ ಆಕಾಶ ಎತ್ತರದಲ್ಲಿ ಹತ್ತಿಸೂದರ ಉದ್ದೇಶ ದೂರದಲ್ಲಿರುವವರಿಗೂ ಬೆಳಕು ಕಾಣಿಸಲಿ ಎಂಬುದಷ್ಟೇ ಈ ಸರಳವಾದ ಕಾರಣವನ್ನು ಕೊಡುವುದು ಸಹಜವಾಗಿರುವ ಅದಕ್ಕೆ ಜ್ಞಾನಾಕಾಶದ ಬೆಳಕು ಇತ್ಯಾದಿ ತಾತ್ವಿಕವಾದ ಅರ್ಥಗಳನ್ನು ಏಕೆ ಕಲ್ಪಿಸಬೇಕು ಅರ್ಥಗಳನ್ನು ಕಲ್ಪಿಸುವುದೇ ತಪ್ಪು ಹಾಗೆ ಮಾಡಿದರೆ ಅದು ತನ್ನ ಮೂಗಿನ ನೇರಕ್ಕೆ ಮಾಡಿದ ವ್ಯಾಖ್ಯಾನ ಆಗುತ್ತದೆ ವಿಷಯದಲ್ಲಿರುವ ಸಹಜವಾದ ಅರ್ಥವನ್ನು ನಾವು ಅಂತೆಯೇ ಗ್ರಹಿಸಬೇಕು ಪ್ರಕೃತದಲ್ಲಿ ಆಕಾಶ ಮೇಲೆ ಹೇಳಿದ ಉದ್ದೇಶವಷ್ಟೇ ಆಗಿದ್ದರೆ ಆ ದೀಪದ ಬಗ್ಗೆ ಶಾಸ್ತ್ರೀಯವಾದ ವಿಶೇಷ ವಿಧಿಗಳು ಬೇಕಾಗಿರಲಿಲ್ಲ ಆ ವಿಧಿಗಳು ಯಾವುದೆಂದರೆ ಆಕಾಶದೀಪದ ಕಂಬವನ್ನು ಮನೆಗೆ ಹತ್ತಿರದಲ್ಲಿಯೇ ನೆಡಬೇಕು ಆ ಕಂಬವು ಯಜ್ಞಸ್ತಂಭದ ಆಕಾರದಿಂದ ಕೂಡಿರಬೇಕು ಮುತ್ತುಗ ಅರಳಿ ಕಗ್ಗಲಿ ಬನ್ನಿ ಮುಂತಾದ ಯಜ್ಞ ಸಂಬಂಧವಾದ ಮರದ ಕಂಬವೇ ಅದು ಆಗಿರಬೇಕು ಅದರ ತಲೆಯ ಜಾಗದಲ್ಲಿ ಎರಡೆರಡು ಕೈಗಳಷ್ಟು ಉದ್ದ ಇರುವ ನಾಲ್ಕು ಪಟ್ಟಿಗಳಿಂದ ಎಂಟು ದಡಗಳ ಆಕಾರ ಬರುವ ದೀಪ ಯಂತ್ರವನ್ನು ನಿರ್ಮಿಸಬೇಕು ಎಂಟು ದಿಕ್ಕುಗಳಲ್ಲಿಯೂ ಛಿದ್ರಗಳ ಮೂಲಕ ಪ್ರಕಾಶ ಹೊರಹೊಮ್ಮುವಂತೆ ಅದರಲ್ಲಿ ದೀಪಗಳನ್ನುರಿಸಬೇಕು ಮಧ್ಯದಲ್ಲಿ ಕರ್ಣಿಕಾಸ್ಥಾನದಲ್ಲಿ ಹೆಚ್ಚು ಪ್ರಕಾಶವುಳ್ಳ ಮುಖ್ಯ ದೀಪವನ್ನು ಇಟ್ಟಿರಬೇಕು ಆ ಎಂಟು ದೀಪಗಳನ್ನು ಧರ್ಮನಿಗೆ ಹರನಿಗೆ ಭೂದೇವತೆಗೆ ದಾಮೋದರನಿಗೆ ಧರ್ಮರಾಜನಿಗೆ ಪ್ರಜಾಪತಿಗಳಿಗೆ ಶ್ರೇಷ್ಠರಾದ ಪಿತೃದೇವತೆಗಳಿಗೆ ಮತ್ತು ಕತ್ತಲೆಯಲ್ಲಿ ಬಿಡುಕಾಡುತ್ತಿರುವ ಪ್ರೇತಗಳಿಗೆ ಎಂದು ಸಮರ್ಪಿಸಬೇಕು ಉಯ್ಯಾಲೆಯೊಡನೆ ಈ ದೀಪವನ್ನು ಕಾರ್ತಿಕ ಮಾಸದಲ್ಲಿ ನಿನ್ನಗೆ ಸಮರ್ಪಿಸುತ್ತಿದ್ದೇನೆ ಬ್ರಹ್ಮಸ್ವರೂಪಿಯಾದ ಅನಂತನಿಗೆ ನಮಸ್ಕಾರ ಎಂಬರ್ಥದ ಮಂತ್ರದಿಂದ ದಾಮೋದರನಿಗೆ ಮುಖ್ಯ ದೀಪವನ್ನು ಸಮರ್ಪಿಸಬೇಕು ಎಂಬುದು ಅವಧಿ ದಿವಾಕರ ದಿವಾಕರೇ ತಾಚಲ ಮೌಲ್ಯಭೂತೆ ಗೃಹದ ದೂರೇ ಪುರುಷ ಪ್ರಮಾಣ ೂಪಾಕೃತಿ ಯಕ್ಷಪ್ಯ ಭೂಮ ತಸರ್ಧ ಯುಲ್ರಯುತಸ್ತು ಮಧ್ಯೆ ತ್ೀರ್ಘಾ ಅಥಪಟ್ಟಿ ಕೃಪ ಚತೃತಿಸ್ತು यादिशा तथ्यं तो महाप्रकाशो दीपप्रदेयो दलगास्त दलगाख न धर्म हराय भूम्य दामोदरायाप्यतमराज प्रजापति ಪಿತೃ್ಯ ಪ್ರೇತೆಭ್ಯ ತಮಸ್ಥಿತೇಭ್ಯ ದಾಮೋದರಾಯ ನಮೋನಂತಾಯ ದೇವೇದಸೇ ಇತಿ ಮಂತ್ರೇಣ ದಾಮೋದರಾಯ ನಿವೇದೇ ಎಂದು ಆದಿತ್ಯ ಪುರಾಣ ಪುರಾಣವು ಹೇಳುತ್ತದೆ ಈ ಎಲ್ಲ ವಿವರಣೆಗಳನ್ನು ಗಮನಿಸಿದಾಗ ಅದು ತಾತ್ವಿಕವಾದ ಜ್ಞಾನಕಾಶ ದೀಪದ ಪ್ರತಿನಿಧಿಯೇ ಎಂಬುದು ಸ್ಪಷ್ಟಪಡುತ್ತದೆ ಪುರುಷನೆ ಜ್ಞಾನ ಸಂಭವವಾಗಿರುವುದರಿಂದ ಆ ಕಂಬವು ಪುರುಷ ಪ್ರಮಾಣವಾಗಿರಬೇಕೆಂಬ ವಿಧಿಯಿದೆ ಅದು ಜ್ಞಾನ ಯಜ್ಞ ರೂಪವಾಗಿರುವುದರಿಂದ ಕಂಬವು ಯಾಜ್ನೀಯ ವೃಕ್ಷಗಳಿಂದಲೇ ನಿರ್ಮಿತವಾಗಿರಬೇಕೆಂಬ ನಿಯಮವನ್ನು ಹೇಳಿದೆ ಇಲ್ಲಿ ಹೇಳಿರುವ ಆಕಾಶವು ಜ್ಞಾನಾಕಾಶ ಅಷ್ಟದಳಗಳು ಅನಾಹತ ಚಕ್ರ ಮತ್ತು ಅಷ್ಟಾಕ್ಷರ ಮಹಾಮಂತ್ರದ ವರ್ಣದಳಗಳ ರೂಪವಾಗಿದೆ ಮುಖ್ಯ ದೀಪವು ಆಧ್ಯಾತ್ಮ ದೀಪವಾಗಿದೆ ವಾಗಿ ಸ ತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮ ದೀಪ ಎಂದು ಶ್ರೀಮದ್ಭಾಗವತವು ಸ್ತೋತ್ರ ಮಾಡಿರುವ ನಾರಾಯಣ ಪರಂಜ್ಯೋತಿಯ ಪ್ರತಿನಿಧಿಯೇ ಆಗಿದೆ ಏಳು ದೀಪಗಳು ಆತನ ದಿವ್ಯ ಪರಿವಾರ ದೇವತೆಗಳಾಗಿರುವ ಧರ್ಮಾದಿಗಳಿಗೆ ಕೊನೆಯದು ಕತ್ತಲೆಯಲ್ಲಿ ತೊಳಲುತ್ತಾ ಲೋಕಸ್ಯ ದ್ವಾರಮರ್ಚಿಮತ್ ಪವಿತ್ರಂ ಎಂದು ಶ್ರುತಿಯು ಕೊಂಡಾಡುವ ಜ್ಯೋತಿರ್ಮಯವಾದ ಲೋಕಗಳಿಗೆ ಹೋಗಲು ಜ್ಯೋತಿರ್ಮಯವಾದ ದಾರಿಯನ್ನು ಬಯಸುತ್ತಿರುವ ಪ್ರೇತಗಳಿಗಾಗಿ ಎಂಬ ಅಭಿಪ್ರಾಯವೂ ಸಹಜವಾಗಿಯೇ ಮೂಡುತ್ತದೆ ಆದುದರಿಂದ ನಾವು ಪ್ರಶ್ನೆಗೆ ಕೊಟ್ಟಿರುವ ತಾತ್ವಿಕವಾದ ಉತ್ತರವು ಅತ್ಯಂತ ಸಹಜವಾಗಿಯಿದೆ ಅದರಲ್ಲಿ ಉತ್ಪ್ರೇಕ್ಷೆಯ ಗಂಧವೇ ಇಲ್ಲ ಆದರೆ ಮೇಲ್ಕಂಡ ಮಂತ್ರತಂತ್ರಗಳ ಅರ್ಥಜ್ಞಾನದೊಡನೆ ಅನುಷ್ಠಿಸಲ್ಪಟ್ಟರೆ ಮಾತ್ರವೇ ಉದ್ದಿಷ್ಟವಾದ ತಾತ್ವಿಕವಾದ ಫಲವು ಸ್ಥಿತಿಿಸುತ್ತದೆ ಇಲ್ಲದಿದ್ದರೆ ಅಂದರೆ ಕೇವಲ ಯಾಂತ್ರಿಕವಾಗಿ ಆಚರಿಸಲ್ಪಟ್ಟರೆ ಅಲ್ಪವಾದ ಫಲವು ದೊರೆಯುತ್ತದೆ ಜೂಜು ಬೇಟೆ ಮುಂತಾದವು ಮಹಾವ್ಯಸನಗಳು ಅವುಗಳಲ್ಲಿ ಮುಳುಗಿದವನು ನಳಮಹಾರಾಜ ಪಾಂಡು ಧರ್ಮರಾಜ ಪಕ್ಷಿ ಪರೀಕ್ಷಿದ್ರಾಜರಂತೆ ವಿಪತ್ತಿಗೆ ಒಳಗಾಗುತ್ತಾನೆ ಎಂದು ದೃಷ್ಟಾಂತ ಸಹಿತವಾಗಿ ಶಾಸ್ತ್ರಗಳು ಉಪದೇಶ ಮಾಡುತ್ತವೆ ಹೀಗಿರುವಾಗ ನಿಷಿದ್ಧವಾದ ಪಗಡೆಯಾಟದ ಜೂಜನ್ನು ಆ ಪುಣ್ಯ ದಿನದಲ್ಲಿ ಆಡಬೇಕೆಂದು ಪುರಾಣಗಳು ಏಕೆ ವಿಧಿಸುತ್ತವೆ ತಸ್ಮಾದ್ಯೂತಂ ಪ್ರಕರ್ತವ್ಯಂ ಪ್ರಭಾತೆ ತತ್ರಮಾನವೈ ಮನುಷ್ಯರು ಪಗಡೆ ಆಡುವುದಿರಲಿ ಜಗನ್ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರರೇ ಅಂದು ಜೂಡ ಜೂಜಾಡಿದರು ಜೂಜಿನಲ್ಲಿ ಪಾರ್ವತಿಯು ಗೆದ್ದಳು ಎಂದು ಪುರಾಣಗಳು ಹೇಳುವುದು ನಗೆಪಾಟಲಿನ ವಿಷಯವಲ್ಲವೇ ತಮ್ಮ ದುಷ್ಟ ವ್ಯಸನಗಳನ್ನು ದೇವರಿಗೂ ಆರೋಪಿಸುವುದು ಸರಿಯೇ ಕಾರ್ತಿಕೆ ಶುಕ್ಲ ಪಕ್ಷೇತು ಪ್ರಥಮೇಹನಿ ಸತ್ಯವಾನ್ ಜಿತಶ್ಚ ಶಂಕರಾಶ್ಚಾತ್ರ ಜಯಂ ಲೇಬೇಶ್ಚ ಪಾರ್ವತಿ ರಾಮ ರಮಪುರಾಣ ವಿನೋದಕ್ಕಾಗಿ ಪಗಡೆಯಾಟವಾಡುವುದರಲ್ಲಿ ದೋಷವೇನೂ ಇಲ್ಲ ಅದರಲ್ಲಿಯೂ ಸಂತೋಷದ ಹಬ್ಬದಲ್ಲಿ ಪಗಡೆಯಾಟದ ವಿನೋದದ ಸುಖವನ್ನು ಬದ್ದು ಮಿತ್ರರು ಅನುಭವಿಸುವುದರಲ್ಲಿ ಯಾವ ಪಾಪವೂ ಇಲ್ಲ ಆದರೆ ಆಟವು ಮಿತಿಯನ್ನು ಮೀರಿ ಸಂಪತ್ತು ಮಾನ ಮರ್ಯಾದೆಗಳನ್ನು ಕಳೆದುಕೊಳ್ಳುವ ಜೂಜಿನ ರೂಪವನ್ನು ತಾಳಿದಾಗ ಅದು ಭಯಂಕರವಾಗುತ್ತದೆ ಹಾಗೆ ಎಲ್ಲ ಮೇಲದಂತೆ ಆ ಶುಭ ದಿನದಲ್ಲಿ ಆಟವನ್ನು ಆಡಬಹುದು ಮನುಷ್ಯರು ವಿನೋದಕ್ಕಾಗಿ ಪಗಡೆಯಾಟ ಆಡಬಹುದು ಆದರೆ ಜಗನ್ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರರಿಗೂ ಈ ಲೌಕಿಕವಾದ ಕ್ರೀಡೆಯ ವ್ಯಾಮೋಹವನ್ನು ಅಂಟಿಸಬಹುದೇ ಎಂದರೆ ಅವರಿಗೆ ಯಾವ ವ್ಯಾಮೋಹವೂ ಇಲ್ಲ ಅವರು ಅವಾಪ್ತ ಸಮಸ್ತ ಕಾಮರು ಪರಮಾನಂದದಲ್ಲಿ ರಮಿಸುವವರು ಆದರೆ ನಾವು ಆಟವನ್ನು ಆಡುವಾಗ ಇದು ನಮ್ಮ ಆಟವಲ್ಲ ದೇವರು ಆಡುವ ಆಟ ಎಂದು ನಾವು ಅವರನ್ನು ಸ್ಮರಿಸಿದರೆ ನಮಗೆ ಶ್ರೇಯಸ್ಸು ಉಂಟಾಗುತ್ತದೆ ಇದಲ್ಲದೆ ಜಗನ್ಮಾತಾ ಪಿತೃಗಳು ಆಡುತ್ತಿರುವುದಾಗಿ ಸಂಜೀವಿತವಾದ ಪಗಡೆಯಾಟವು ತಾತ್ವಿಕವಾದ ಅರ್ಥವುಳ್ಳದು ತ್ರಿಗುಣಾತ್ಮಕವಾದ ಪಗಡೆಯ ಹಾಸಿನ ಮೇಲೆ ಅವರು ಪಗಡೆಯಾಟ ಆಡುತ್ತಾರೆ ಸಂಸಾರದಲ್ಲಿರುವ ಬಗೆ ಬಗೆಯ ಜೀವಗಳು ಆ ಕಾಯಿಗಳು ಪುಣ್ಯ ಪಾಪರೂಪವಾದ ಜೀವಿಗಳ ಕರ್ಮಗಳು ಪಗಡಿಯ ದಾಳಗಳು ಜಗತ್ತಿನ ತಾಯಿ ತಂದೆಗಳು ಆ ದಾಳಗಳನ್ನು ಎಸೆಯುತ್ತಾ ಅಟವಾಡುತ್ತಾರೆ. ಕಾಯಿಗಳನ್ನು ಆ ದಾಳಗಳು ಸೂಚಿಸುವ ಲೆಕ್ಕಕ್ಕೆ ತಕ್ಕಂತೆ ಕುಶಲತೆಯಿಂದ ನಡೆಸುತ್ತಾರೆ ಕೆಲವು ಕಾಯಿಗಳು ಹೊಡೆಯಲ್ಪಟ್ಟು ಮತ್ತೆ ನಡೆಯಲ್ ನಡೆಯಲ್ಪಡುತ್ತವೆ ಅಂದರೆ ಮೃತ್ಯುವಶವಾಗಿ ಮತ್ತೆ ಜನ್ಮ ಪಡೆಯುತ್ತವೆ ಕೊನೆಗೆ ಎಲ್ಲಾ ಕಾಯಿಗಳು ಹಣ್ಣಾಗಬೇಕು ಕೆಲವು ಶೀಘ್ರವಾಗಿ ಹಣ್ಣಾಗುತ್ತವೆ ಕೆಲವು ನಿಧಾನವಾಗಿ ಹಣ್ಣಾಗುತ್ತವೆ ಮೋಕ್ಷ ಪಡೆಯುತ್ತವೆ ಇಂತಹ ದಿವ್ಯವಾದ ಆಟವನು ನಿಮ್ಮ ಲೀಲಾ ವಿಭೂತಿಯಲ್ಲಿ ನೀವು ಆಡುತ್ತಿದ್ದೀರಿ ನಮ್ಮ ಕಾಯಿಗಳು ಶೀಘ್ರವಾಗಿ ಹಣ್ಣಾಗುವಂತೆ ಅನುಗ್ರಹಿಸಿರಿ ಎಂದು ಅವರನ್ನು ಪ್ರಾರ್ಥಿಸಿ ಅವರ ಪವಿತ್ರ ಸ್ಮರಣೆಯೊಡನೆ ಆಟವಾಡುವ ದಿವ್ಯಭಾವವು ಈ ಶಾಸ್ತ್ರ ವಿಹಿತವಾದ ಆಟದಲ್ಲಿ ಅಡಕವಾಗಿದೆ ಪಶ್ಯಂತೀಶು ಶೃತಿಷು ಪರಿತ ಸೂರಿ ಬೃಂದೇನ ಸಾರ್ಧಂ ಮಧ್ಯೇಕ್ರಿಗುಣಫಲಕ ನಿರ್ಮತಸ್ಥಾನೇದ ವಿಶ್ವಾಧೀಶ್ರಣಯಿನಿ ಸದಾ ವಿಪ್ರಮಧ್ಯೂತವೃತ್ತೀವಾ ದದತಿ ಯುವರಕ್ಷಾರ ಪ್ರಚಾರ ವೇದಗಳು ದಿವ್ಯಸೂರಿಗಳೊಡನೆ ನಿವಿಬರು ಆಡುವ ಈ ದುವ್ಯವಾದ ಪಗಡೆಯಾಟವನ್ನು ನೋಡುತ್ತಿರುತ್ತೇವೆ ನೋಡುತ್ತಿರುತ್ತವೆ ಬೇರೆ ಬೇರೆ ಸ್ಥಾನಗಳುಲ್ಲ ತ್ರಿಗುಣಾತ್ಮಕವಾದ ಪಗಡೆಯ ಹಾಸಿನ ಹಲಗೆಯನ್ನು ಮಧ್ಯದಲ್ಲಿಟ್ಟು ನೀವಿಬ್ಬರು ವಿಳಾಸದ ಆಟವನ್ನು ಆಡುತ್ತಿದ್ದೀರಿ ಓ ಜಗನ್ಮಾತೆಯೇ ನಿಮ್ಮ ಈ ಪಡಗಡೆಯಾಟದ ವಿಳಾಸದಲ್ಲಿ ಸಂಸಾರದಲ್ಲಿ ಸಿಕ್ಕಿರುವ ಜೀವಿಗಳೆಲ್ಲ ದಾಳಕಾಯಿಗಳ ಪ್ರಯೋಗಕ್ಕೆ ವಿಷಯವಾಗುತ್ತಾರೆ ಎಂಬ ಶ್ರೀಸ್ತುತಿವಚನವನ್ನು ಇಲ್ಲಿ ಸ್ಮರಿಸಬಹುದು ಬಲಿಪಾಡ್ಯಮಿಯ ದಿವಸ ಆಡಿದ ಪಗಡೆಯಾಟದಲ್ಲಿ ಪಾರ್ವತಿಗೆ ಗೆಲುವಾಯಿತು ಆದ್ದರಿಂದ ಅಂದು ಪ್ರಾತಃಕಾಲ ಜೂಜಿನಲ್ಲಿ ಗೆದ್ದವರಿಗೆ ವರ್ಷ ಪೂರ್ತಿ ಜಯವಾಗುತ್ತದೆ ಎಂಬ ಪುರಾಣವಾಕ್ಯಕ್ಕೆ ತಾತ್ಪರ್ಯವೇನು ತಥೋಹಂ ಶಂಕರೋ ದುಃಖಿ ಗೌರಿ ನಿತ್ಯ ಸುಖೋಷಿತ ತಸ್ಮಾಧ್ಯ ಪ್ರಕರ್ತ ಪ್ರಭಾತೆ ತತ್ರ ಮಾನವೈ ತಸ್ಮಿನ್ ದ್ಯೂತೆ ಜಯೋತಸ್ಯ ಸಂವತ್ಸರ ಶುಭ ಎಂದರೆ ಶಿವಶಕ್ತಿಗಳ ಭಕ್ತರಕ್ಷಣಾ ವಿಲಾಸದಲ್ಲಿ ಜ್ಞಾನಸಿದ್ಧಿಯನ್ನು ಅನುಗ್ರಹಿಸುವವನು ಶುಭ ಲೌಕಿಕ ಸಿದ್ಧಿಗಳನ್ನು ದಯಪಾಲಿಸುವವಳು ಶಕ್ತಿ ಆದುದರಿಂದ ಬಲಿಪಾಡ್ಯಮಿಯ ಪ್ರಾತಃ ಆಟದಲ್ಲಿ ಜಯವಾದರೆ ಲೌಕಿಕ ಸಿದ್ಧಿಗಳ ದೃಷ್ಟಿಯಿಂದ ಅದು ಶುಭ ಸೂಚನೆ ಎಂಬ ಅಭಿಪ್ರಾಯವನ್ನು ಆ ಪುರಾಣವಾಕ್ಯವು ಸೂಚಿಸುತ್ತದೆ ನಮ್ಮ ಸಂಪ್ರದಾಯವು ಹೇಳುವಂತೆ ಪುರಾಣಗಳು ಮಿತ್ರಸಮೇತ ಅಂದರೆ ಗೆಳೆಯನ ರೀತಿಯಲ್ಲಿ ನಮಗೆ ಕತೆ ದೃಷ್ಟಾಂತ ಸಾಮತಿ ಇತ್ಯಾದಿಗಳನ್ನು ನೀಡಿ ಧರ್ಮವನ್ನು ತತ್ವವನ್ನು ಉಪ ಇಲ್ಲಿ ಹೇಳಲ್ಪಟ್ಟಿರುವ ಪಾರ್ವತಿ ಪರಮೇಶ್ವರರ ಪಗಡೆಯಾಟದ ಲೀಲೆಯಂತಹ ತತ್ವಗಳನ್ನು ಉಪದೇಶಿಸುತ್ತವೆ ಎಂಬುದನ್ನು ಇಲ್ಲಿ ಗಮನಿಸಬಹುದು ದೀಪಾವಳಿ ಹಬ್ಬದಂದು ಕೆಲವು ಕಡೆಗಳಲ್ಲಿ ಪದಾರ್ಥಗಳನ್ನು ಕದಿಯುವ ಸಂಪ್ರದಾಯವಿದೆ ಪದಾರ್ಥಗಳ ಕಲವು ಮಾಡಿ ಅವುಗಳನ್ನು ಬಚ್ಚಿಡುವುದು ಮತ್ತು ಕಳುವಿನಿಂದ ಸಂಗ್ರಹಿಸಿದ ತರಕಾರಿ ಮುಂತಾದವುಗಳಿಂದ ಅಡಿಗೆ ಸಂತೋಷವಾಗಿ ಊಟ ಮಾಡುವುದು ಮುಂತಾದ ಪದ್ಧತಿಗಳಿವೆ ಇದು ಸರಿಯೇ ಇದು ಕುಶಲತೆಯಿಂದ ಕದಿಯುವ ವಿನೋದದ ಬಂಧು ಮಿತ್ರರ ಮನೆಗಳಲ್ಲಿ ಮಾತ್ರವೇ ಕದಿಯುವ ಆಟವನ್ನು ಸೀಮಿತ ಮಾಡಿಕೊಂಡು ವಿನೋದವನ್ನು ಅನುಭವಿಸುವುದು ತಪ್ಪಲ್ಲ ಈ ಕಳ್ಳತನವನ್ನು ಮಾಡುವ ಅಧಿಕಾರ ಎಲ್ಲರಿಗೂ ಇದ್ದು ಎಲ್ಲರೂ ಹಕ್ಕನ್ನು ಅಂದು ಚಲಾಯಿಸಿದರೆ ಒಬ್ಬರು ಮತ್ತೊಬ್ಬರ ಮೇಲೆ ಕಳ್ಳತನದ ಆಪಾದನೆ ಮಾಡುವ ಪ್ರಶ್ನೆಯೇ ಹೇಳುವುದಿಲ್ಲ ಏಕೆಂದರೆ ಎಲ್ಲರೂ ಕಳ್ಳರೆ ಇದಲ್ಲದೆ ಕುಶಲತೆಯಿಂದ ಕಳ್ಳತನ ಮಾಡಿದವರಿಗೆ ಪ್ರಶಸ್ತಿಯೂ ಸಿಕ್ಕುತ್ತದೆ ಆದರೆ ಈ ವಿನೋದವು ಅತಿ ಆಗದಂತೆ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಬಲಿಪಾಡಿಯಮಿಯ ಮಧ್ಯಾಹ್ನ ಕುಶ ಅಥವಾ ಕಾಶದ ಹುಲ್ಲಿನಿಂದ ಒಂದು ಹಗ್ಗವನ್ನು ಮಾಡಿ ಅದನ್ನು ಪೂರ್ವ ದಿಕ್ಕಿನಲ್ಲಿ ಒಂದು ಕಂಬಕ್ಕೆ ಅಥವಾ ಮರಕ್ಕೆ ಕಟ್ಟುತ್ತಾರೆ ಇದಕ್ಕೆ ಮಾರ್ಗಪಾಲಿ ಎಂದು ಹೆಸರು ಇದಕ್ಕೆ ಎಲ್ಲರೂ ನಮಸ್ಕರಿಸಿ ಇದರ ಕೆಳಗೆ ಬ್ರಾಹ್ಮಣ ಸಹಿತರಾದ ರಾಜರು ಇತರ ಮನುಷ್ಯರು ಮತ್ತು ಆನೆ ಕುದುರೆ ಆಕಳುಗಳೊಡನೆ ನುಸುಳಿ ಹೋಗುವ ಪದ್ಧತಿ ಇದೆ ಬೇರೊಂದು ಬಯಕೆ ಈ ಹಗ್ಗವನ್ನು ಕಟ್ಟಿ ರಾಜನು ತನ್ನ ಪ್ರಜಾ ಪ್ರಜಾಮುಖ್ಯರೊಡನೆ ಅದನ್ನು ತೊಯ್ದಾಡುವ ಆಟವನ್ನು ಆಡುವುದೂ ಉಂಟು ಇದರಲ್ಲಿ ಪ್ರಜೆಗಳು ಗೆದ್ದರೆ ರಾಜನಿಗೆ ಶುಭವಂತೆ ಈ ಪದ್ಧತಿಯು ಅರ್ಥಪೂರ್ಣವಾಗಿದೆಯೇ ಕುಶವು ಬ್ರಹ್ಮ ವಿಷ್ಣು ರುದ್ರಾತ್ಮಕವಾದ ದಿವ್ಯವಾದ ಹುಲ್ಲು ಅದರಿಂದ ನಿರ್ಮಿತವಾದ ಹಗ್ಗದ ಕೆಳಗೆ ನುಸುಳುವ ಪದ್ಧತಿಯು ತಾವು ಆ ತ್ರಿಮೂರ್ತಿಗಳ ಭಕ್ತರು ಅವರ ಅಡಿಯಾಳು ಎಂಬ ಭಾವನೆಯನ್ನು ಜ್ಞಾಪಿಸುತ್ತದೆ ಆದ್ದರಿಂದ ಈ ಹಗ್ಗಕ್ಕೆ ಯಾವು ಯಾವುದೋ ಹುಲ್ಲನ್ನು ಹೇಳಾದೆ ಕುಷಾ ಮತ್ತು ಅದು ದೊರೆಯದಿದ್ದರೆ ಅದರ ದಾ ಜಾತಿಗೆ ಸೇರಿದ ಕಾಶ ಎಂಬ ಹುಲ್ಲಿನ ಹಗ್ಗವನ್ನೇ ಶಾಸ್ತ್ರಗಳು ವಿಧಿಸುತ್ತವೆ ಈ ವಿಷಯದ ಆಚರಣೆಯಿಂದ ಪೀಡಾ ಪರಿಹಾರವಾಗುತ್ತದೆ ಎರಡನೆಯದರಲ್ಲಿ ಒಳ್ಳೆಯ ವಿನೋದವಿದೆ ಹಗ್ಗವನ್ನು ತೊಯ್ದಾಡುವ ಆಟದಲ್ಲಿ ರಾಜಾ ಮತ್ತು ಪ್ರಜಾ ವರ್ಗದವರು ಅವರಿಬ್ಬರ ಸಂಬಂಧ ಅತ್ಯಂತ ಸ್ನೇಹ ಮಾರ್ಗವಾದುದು ಆದರಿಂದ ಅವರಿಬ್ಬರಲ್ಲಿ ಯಾರು ಸೋತು ಯಾರು ಗೆದ್ದರೂ ಇಬ್ಬರಿಗೂ ಸಂತೋಷವೇ ಆಟದಲ್ಲಿ ನಮಗೆ ಸೋಲಾಗಿ ಬಂದು ಮಿತ್ರರಿಗೆ ಜಯವಾದರೆ ಅದರಿಂದ ವಿಶೇಷ ಸಂತೋಷವೇ ನಮಗೆ ಉಂಟಾಗುತ್ತದೆ ನರಕಾಸುರನನ್ನು ನಾರಾಯಣನು ಸಂಹರಿಸಿದ ಎಂದು ಕೆಲವು ಕಡೆ ಶಾಸ್ತ್ರಗಳಲ್ಲಿ ನೋಡುತ್ತೇವೆ ಶ್ರೀಕೃಷ್ಣ ಸಂಹರಿಸಿದ ಎಂಬ ಕಥೆಯು ಪ್ರಸಿದ್ಧವಾಗಿದೆ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ನಂತರ ಮಹಾಭಾರತ ಯುದ್ಧದಲ್ಲಿ ನರಕನು ಕರ್ಣನಲ್ಲಿ ಪ್ರವೇಶ ಮಾಡಿ ಅವನಿಂದ ನರನಾರಾಯಣ ದ್ವೇಷದ ಕಾರ್ಯವನ್ನು ಮಾಡಿಸಿದ ಎಂಬ ಹೇಳಿಕೆಯನ್ನು ಮಹಾಭಾರತದಲ್ಲಿ ನೋಡುತ್ತೇವೆ ಹತಸ್ಯ ನರಕಾಸ್ತಾತ್ಮ ಕರ್ಣಮೂರ್ತಿ ಮುಪಾಶ್ರಿತ ತದ್ವೈರಂ ಸಂಸ್ಮರಣೀರ ಯೋತ್ಸ್ಯತೆ ಕೇಶವಾರ್ಜುನೌ ಈ ಹೇಳಿಕೆಗಳ ತಾತ್ಪರ್ಯವೇನು ನರಕ ಎನ್ನುವುದು ನರರಿಗೆ ದುಃಖವನ್ನು ಉಂಟುಮಾಡುವ ಮಾಡುವ ದೈತ್ಯ ಶಕ್ತಿ ನರಾನ್ ಕಾಯತಿತಿ ನರಕಃ ವಾ ಪಾಪ ಸ್ವರೂಪವಾದುದು ಪವಿತ್ರಗಳಿಗೂ ಪವಿತ್ರವಾದ ನಾರಾಯಣನೇ ಆ ಶಕ್ತಿಯನ್ನು ಧ್ವಂಸ ಮಾಡಿ ಭಕ್ತರಿಗೆ ಆನಂದವನ್ನು ಉಂಟು ಎಂಬ ತಾತ್ವಿಕವಾದ ಅರ್ಥವು ಸರ್ವಕಾಲಗಳಿಗೂ ಹೊಂದಿಕೊಳ್ಳುತ್ತದೆ ಪರಮಾತ್ಮನಿಂದಲೇ ಪಾಪನಾಶನ ಆಗುವುದು ಎಂಬುದು ಮೊದಲನೆಯ ಹೇಳಿಕೆಯ ಅಭಿಪ್ರಾಯ ಆ ದುಷ್ಟಶಕ್ತಿಯು ನರಕಾಸುರ ವ್ಯಕ್ತಿಯ ರೂಪದಲ್ಲಿ ಅವತರಿಸಿದಾಗ ನಾರಾಯಣನು ಶ್ರೀಕೃಷ್ಣನ ರೂಪದಲ್ಲಿ ಮೂರ್ತಿವೆತ್ತು ಅವನನ್ನು ಸಂಹರಿಸಿ ಲೋಕೋದ್ಧಾರ ಮಾಡಿದ ಎಂಬುದು ಐತಿಹಾಸಿಕವಾದ ಘಟನೆಯಾಗಿ ಎರಡನೆಯ ಹೇಳಿಕೆಯ ಅಭಿಪ್ರಾಯವಾಗುತ್ತದೆ ನರಕಾಸುರನು ದುಷ್ಟತನದ ಕರ್ಮಶೇಷದಿಂದ ಕರ್ಣನಲ್ಲಿ ಪ್ರವೇಶ ಮಾಡಿ ನಾರಾಯಣನ ಸಖ ನರನೆ ಆದ ಅರ್ಜುನನ ಮೇಲೆ ವೈರಸಾದಿಸಿದ ಅರ್ಜುನನು ಕರ್ಣನನ್ನು ಸಂಹರಿಸಿದಾಗ ಅವನಲ್ಲಿದ್ದ ದುಷ್ಟವಾದ ನಾರಕೀಯ ಶಕ್ತಿಯು ಪಲಾಯನ ಮಾಡಿತ್ತು ಕರ್ಣನಿಗೆ ಸ್ವಗ್ರ ಸ್ವರ್ಗಪ್ರಾಪ್ತಿಯಾಯಿತು ಎಂಬುದು ಮೂರನೆಯ ಹೇಳಿಕೆಯ ತಾತ್ಪರ್ಯ ನರಕ ಚತುರ್ದಶಿಯಲ್ಲಿ ಬರುವ ನರಕನ ವೃತ್ತಾಂತವು ಮಧ್ಯದ ಹೇಳಿಕೆಯ ಘಟ್ಟಕ್ಕೆ ಸೇರಿದ್ದು ವಾಮನ ತ್ರಿವಿಕ್ರಮರ ಕಥೆಯು ಬಲಿಪಾಡ್ಯಮಿಗೆ ಸಂಬಂಧಿಸಿದೆ ಬಲಿಚಕ್ರವರ್ತಿಯು ಮಹಾತ್ಮ ಸಸ್ಯ ಸತ್ಯಸಂಧ ಉದಾರಿ ಗುರುವಾದ ಶುಕ್ರಾಚಾರ್ಯರ ಉಪದೇಶವನ್ನು ತಿರಸ್ಕರಿಸಿ ವಾಮನ ವಿಷ್ಣುವಿಗೆ ಮೂರು ಹೆಜ್ಜೆ ಭೂಮಿಯನ್ನು ದಾನ ಮಾಡಿದ ಇಂತಹ ಮಹಾತ್ಮನನ್ನು ತುಳಿದು ಹಾಕಿ ಅವನ ರಾಜ್ಯವನ್ನು ವಿಷ್ಣುವು ಅಪಹರಿಸಿದ್ದು ಕೃತಜ್ಞತೆ ಮೋಸ ಆಗುವುದಿಲ್ಲವೇ ಇದು ದೈವ ವ್ಯಾಪಾರವಾಗುತ್ತದೆಯೇ ಇಂತಹ ವಿಷ್ಣುವಿನ ಆರಾಧನೆಯನ್ನು ಅಂದು ಮಾಡಬೇಕೆ ವಾಮನ ತ್ರಿವಿಕ್ರಮ ವೃತ್ತಾಂತವು ವಾಸ್ತವವಾಗಿ ತಾತ್ವಿಕವಾದ ಕತೆ ಕತೆಯ ಘಟನಾವಳಿಗಳನ್ನು ನಿಜವೆಂದು ಭಾವಿಸಿದವರು ಭಾವಿಸಿದರು ಅದರಲ್ಲಿ ವಿಷ್ಣುವಿನ ಸ್ಪಷ್ಟಪಡುತ್ತದೆಯೇ ಹೊರತು ಅದರಲ್ಲಿ ಅಧರ್ಮದ ಗಂಧವು ಕಿಂಚಿತ್ತೂ ಇಲ್ಲ ವಾಮನ ತ್ರಿ ಅವತಾರವು ಕೇವಲ ಅನುಗ್ರಹ ರೂಪವಾದ ಅವತಾರ ಬಲಿಯು ಇಂದ್ರನ ರಾಜ್ಯವನ್ನು ಕಿತ್ತುಕೊಂಡು ಅಧರ್ಮವನ್ನು ಆಚರಿಸಿದ್ದ ತ್ರಿವಿಕ್ರಮ ಸ್ವಾಮಿಯು ಬಲಿಯಿಂದ ಉಪಾಯವಾಗಿ ಅದನ್ನು ಅದರ ಹಕ್ಕಿನ ಸ್ವಾಮಿಯಾದ ಇಂದ್ರನಿಗೆ ಹಿಂತಿರುಗಿಸಿದ ಇದು ಭಕ್ತನಾದ ಇಂದ್ರನ ಮೇಲೆ ಅನುಗ್ರಹ ಬಲಿಯ ಮೇಲೆ ಬಲಿಯ ತಲೆಯ ಮೇಲೆ ತನ್ನ ದಿವ್ಯ ಪಾದವನ್ನು ಇರಿಸಿ ಅವನಲ್ಲಿದ್ದ ಅಸುರ ಭಾವವನ್ನು ಮೆಟ್ಟಿ ಹಾಕಿದ ಅವನನ್ನು ಶುದ್ಧಾತ್ಮನನ್ನಾಗಿ ಮಾಡಿದ ಇದು ಬಲಿಯ ಮೇಲೆ ಮಹಾನುಗ್ರಹ ಬಲಿಗೆ ಇಂದ್ರರಾಜ್ಯದ ಆಸೆಯ ವಾಸನೆ ಇದ್ದರಿಂದ ಅವನಿಗೆ ಇಂದ್ರಲೋಕದಲ್ಲಿರುವುದಕ್ಕಿಂತಲೂ ಹೆಚ್ಚು ಭೋಗಭಾಗ್ಯಗಳುಳ್ಳ ಪಾತಾಳ ರಾಜ್ಯವನ್ನು ಅನುಗ್ರಹಿಸಿ ಭಕ್ತ ಭಗವಂತನು ಬಲೇದ್ವಾರಿ ಗದಾಪಾಣಿಹಿ ಎಂಬಂತೆ ಅವನ ದ್ವಾರ ಪಾಲಕನಾಗಿ ನಿಂತು ಅವನಿಗೆ ಮಹಾನುಗ್ರಹ ಮಾಡಿದ ತ್ರಿವಿಕ್ರಮವಾ ತ್ರಿವಿಕ್ರಮಾವತಾರದಲ್ಲಿ ವಿಷ್ಣುವಿನ ಪಾದವು ಸತ್ಯಲೋಕಕ್ಕೆ ಏರಿದ ಸಂದರ್ಭದಲ್ಲಿ ಬ್ರಹ್ಮದೇವರು ಅದನ್ನು ತನ್ನ ಕಮಂಡಲದ ತೀರ್ಥದಿಂದ ತೊಳೆದಾಗ ಅದು ದಿವ್ಯಗಂಗೆಯಾಯಿತು ಎಂದು ಪುರಾಣಗಳು ಹೇಳುತ್ತವೆ ಆದಿ ಪಿತಾಮಹಸ್ಯ ನಿಯಮ ವ್ಯಾಪಾರ ಪಾತ್ರೆ ಜಲಂ ಪಶ್ಚಾತ್ ಪನ್ನಗ ಶೈನೋ ಭಗವತಃ ಪಾದೋದಕಂ ಪಾವನಂ ಎಂದು ಶ್ರೀ ಶಂಕರ ಭಗವತ್ಪಾದರು ಈ ಗಂಗಾ ಜನ್ಮ ಪ್ರಕರಣವನ್ನು ಸ್ಮರಿಸುತ್ತ ಸ್ತುತಿಸುತ್ತಾರೆ ಇದರಿಂದ ಬ್ರಹ್ಮದೇವರಿಗೂ ಮತ್ತು ಇಡೀ ವಿಶ್ವಕ್ಕೂ ಅನುಗ್ರಹ ಹೀಗೆ ವಾಮನ ತ್ರಿವಿಕ್ರಮಾವತಾರವು ಕೇವಲ ಅನುಗ್ರಹ ಪರಂಪರೆಯ ಅವತಾರವೇ ಆಗಿದೆ ಬಲಿಯನ್ನು ಉಪಾಯದಿಂದ ವಶಪಡಿಸಿಕೊಂಡಿದ್ದರಿಂದ ಬಲಿಚಕ್ರವರ್ತಿಗೆ ಶ್ರೇಯಸ್ಸೆ ಉಂಟಾಯಿತು ಹೀಗಿರುವಾಗ ಅದನ್ನು ವಿಷ್ಣುವಿನ ಅನ್ಯಾಯವೆಂದು ನಾವೇಕೆ ಅನ್ಯಾಯವಾಗಿ ಆಪಾದಿಸಬೇಕು ವಿಷ್ಣುವಿನಿಂದ ಹಾಗೆ ಅನುಗ್ರಹ ಪಡೆದ ಸ್ವಯಂ ಬಲಿ ಚಕ್ರವರ್ತಿಯೇ ಭಗವಂತನ ಆ ದಿವ್ಯಾನುಗ್ರಹವನ್ನು ಸಂತೋಷದಿಂದ ಕೊಂಡಾಡಿ ಪರಮ ಭಾಗವತರಲ್ಲಿ ಪರಿಗಣಿಸ್ತನಾದ ಹೀಗಿರುವಾಗ ಇತರರು ಏಕೆ ಭಗವಂತನನ್ನು ಆ ದಿವ್ಯ ವ್ಯಾಪಾರವನ್ನು ನಿಂದಿಸಬೇಕು ಅನುಗ್ರಹ ಮಾಡಿದ ಭಗವಂತನನ್ನು ಅನುಗ್ರಹ ಪಡೆದ ಭಾಗವತ ಶ್ರೇಷ್ಠನಾದ ಬಲಿ ಸಾರ್ವಭೌಮನನ್ನು ಇಬ್ಬರನ್ನು ನಾವು ಅಂದು ಪೂಜಿಸುವುದೇ ಶ್ರೇಯಸ್ಕರ ವಿಷ್ಣು ಬಲಿಚಕ್ರೀವರ್ ಚಕ್ರವರ್ತಿಯನ್ನು ನಿಗ್ರಹಿಸಿ ಅವನಿಂದ ಪಡೆದ ರಾಜ್ಯವನ್ನು ಇಂದ್ರನಿಗೆ ಹಿಂತಿರುಗಿಸಿದ್ದು ಸರಿ ಎಂದು ಒಪ್ಪೋಣ ಆದರೆ ಬಲೀಂದ್ರನೊಡನೆ ನೆರವಾಗಿ ಯುದ್ಧ ಮಾಡಿ ನಿಗ್ರಹಿಸಿದಂದ್ರನಿಗೆ ಅವನ ಹಕ್ಕಿನ ರಾಜ್ಯವನ್ನು ಕೊಡಿಸಬಹುದಾಗಿತ್ತಲ್ಲವೇ ಯಾಚನೆ ಮಾಡಿ ದಾನ ಪಡೆದು ದಾನ ಕೊಟ್ಟವನನ್ನು ಕೆಳಕ್ಕೆ ತಳ್ಳಿದ್ದು ಮಹಾ ಅನ್ಯಾಯವಲ್ಲವೇ ಬಲಿವಾಮನರ ಕಥೆಯು ತಾತ್ವಿಕ ಅಂಶಗಳನ್ನು ಮನವರಿಕೆ ಮಾಡಿಕೊಡುವ ದಿವ್ಯ ರೂಪಕವೇ ಹೊರತು ಒಂದು ಐತಿಹಾಸಿಕವಾದ ಘಟನೆಯ ವರ್ಣನೆಯಲ್ಲ ಆದುದರಿಂದ ಐತಿಹಾಸಿಕ ಕತೆಗೆ ಉಪಯೋಗಿಸುವ ನ್ಯಾಯಾನ್ಯಾಯಗಳ ಅಳತೆಗೋಲು ಅದಕ್ಕೆ ಸರಿಹೊಂದುವುದೇ ಇಲ್ಲ ಆದರೂ ಲೌಕಿಕವಾಗಿ ನಡೆದ ಒಂದು ಘಟನೆ ಎಂದು ತೆಗೆದುಕೊಂಡರೂ ವಾಮನನು ಮಾಡಿದ ಮೇಲ್ಕಂಡ ವ್ಯಾಪಾರದಲ್ಲಿ ಅನ್ಯಾಯವೇನೂ ಇಲ್ಲ ಏಕೆ ಅನ್ಯಾಯವಾಗಿಲ್ಲ ದಾನಗೊಟ್ಟ ಮಹಾತ್ಮನನ್ನು ಕೆಳಗೆ ತಳ್ಳಿದ್ದು ತಪ್ಪಲ್ಲವೇ ಅವನು ಬಲಿಯನ್ನು ಕೆಳಗೆ ತಳ್ಳಿದ ಎನ್ನುವುದು ಮಾತ್ರ ವಾಮನ ವಾಮರರಿಗೆ ತಿಳಿಯುವುದು ಆದರೆ ವಾಸ್ತವವಾಗಿ ಅದರಿಂದ ಬಲಿಯು ಮೇಲಕ್ಕೆ ಎತ್ತಲ್ಪಟ್ಟಿದ್ದಾನೆ ಅವನ ಆಸುರ ಭಾವವು ತೊಲಗಿ ಅವನ ಉದ್ಧಾರವೇ ಆಗಿದೆ ಹೀಗೆ ಉದ್ಧಾರವಾಗಿದೆ ಎಂದು ಬಲಿಚಕ್ರವರ್ತಿ ಒಪ್ಪಿಕೊಂಡಿದ್ದಾನೆ ಆತನ ಅಂತಃಕರಣದ ಅನುಭವದ ಮಾತಿಗಿಂತ ಆ ಬಗ್ಗೆ ಹೆಚ್ಚು ಪ್ರಮಾಣ ಬೇಕಾಗಿಲ್ಲ ಅದನ್ನು ಅನ್ಯಾಯ ಎಂದು ಅದಕ್ಕೆ ಸಂಬಂಧ ಮತ್ತು ಅನುಭವವಿಲ್ಲದ ಇತರರು ಅನ್ನುವುದೇ ಅನ್ಯಾಯ ಅದನ್ನು ತಾತ್ವಿಕವಾಗಿ ಬಲಿಯ ಉದ್ಧಾರವೆಂದೇ ಒಪ್ಪಿಕೊಳ್ಳೋಣ ಆದರೆ ಬಲೀಂದ್ರನೊಡನೆ ನೇರವಾಗಿ ಯುದ್ಧ ಮಾಡಿ ರಾಜ್ಯ ಪಡೆದುಕೊಳ್ಳುವ ರಾಜಮಾರ್ಗವನ್ನು ವಿಷ್ಣು ಏಕೆ ಅನುಸರಿಸಲಿಲ್ಲ ಇಲ್ಲಿ ಯುದ್ಧದ ಸವಾಲಿನ ಪ್ರಶ್ನೆಯೇ ಹೇಳುವುದಿಲ್ಲ ಅಲ್ಲಿ ಯುದ್ಧ ಘೋಷಣೆಯನ್ನು ಯಾರೂ ಮಾಡಿಲ್ಲ ಇಂದ್ರನ ಕಿತ್ತುಕೊಂಡಿರುವ ಅಪರಾಧಿಯಾದ ಬಲಿಗೆ ತಕ್ಷಣ ಶಿಕ್ಷೆ ಮಾಡಿ ಅವನಿಂದ ಅಪಹೃತವಾಗಿದ್ದ ರಾಜ್ಯವನ್ನು ಪಡೆದುಕೊಳ್ಳಬೇಕಾಗಿದೆ ತಪಿಸ್ತನನ್ನು ಯುದ್ಧದಲ್ಲಿ ಸೋಲಿಸಿಯೇ ಶಿಕ್ಷಿಸಬೇಕೆಂಬ ನಿಯಮವಿಲ್ಲ ದಂಡದರನ್ನು ಶಿಕ್ಷೆ ಮಾಡುವ ಅಧಿಕಾರಿಯು ಅದಕ್ಕೆ ತಕ್ಕ ಬೇರೆ ಮಾರ್ಗವನ್ನು ಅನುಸರಿಸಬಹುದು ಪ್ರಕೃತದಲ್ಲಿ ವಿಷ್ಣುವು ಅನುಸರಿಸಿದ ಮಾರ್ಗವು ಮಾರ್ಗ ತಪ್ಪು ಆತನು ಯುದ್ಧ ಮಾಡಬೇಕಾಗಿತ್ತು ಎಂದು ನ್ಯಾಯವನ್ನು ತಿಳಿದಿದ್ದ ಬಲಿಯೇ ಆಕೆ ಆಕ್ಷೇಪಿಸುವುದಿಲ್ಲ ಆ ಮಾರ್ಗವು ಅನ್ಯಾಯವೆಂದು ಹೇಳಲಿಕ್ಕಾಗುವುದಿಲ್ಲ ಇದಲ್ಲದೆ ಆ ಮಾರ್ಗವು ಸರಿಯೇ ತಪ್ಪೆ ಎಂಬುದನ್ನು ಅದರ ಫಲದಿಂದಲೂ ತೀರ್ಮಾನಿಸಬಹುದು ಒಂದು ಪಕ್ಷ ಯುದ್ಧ ಮಾಡಿದ್ದರೆ ಎರಡೂ ಕಡೆಗಳಲ್ಲಿಯೂ ಸಾವು ನೋವುಗಳಾಗಿ ಕಾರ್ಯ ಕೈಗೂಡುತ್ತಿತ್ತು ಆದರೆ ಅದು ಯಾವುದೂ ಇಲ್ಲದೆ ಎಲ್ಲರಿಗೂ ಮಹಾಲಾಭವಾಗಿದೆ ಇಂದ್ರನಿಗೆ ಅವನ ಹಕ್ಕಿನ ರಾಜ್ಯ ದೊರೆತಿದೆ ಬಲಿಂದ್ರನಿಗೆ ಅಹಂಕಾರದ ಅಹಂಕಾರ ದಮನವಾಗಿ ಆತ್ಮಲಾಭವಾಗಿದೆ ಇಂದ್ರಲೋಕಕ್ಕಿಂತಲೂ ಮಿಗಿಲಾದ ವೈಭವದಿಂದ ಕೂಡಿದ ಸುತಲೋಕದ ಆಧಿಪತ್ಯ ಅವನಿಗೆ ದೊರಕಿದೆ ಸುತಲಂ ಸ್ವರ್ಗಿಭಿಹಿ ಪಾರ್ಥ್ರಾತ್ಯಂ ಜ್ಞಾತಿಭಿಹಿ ಪರಿವಾರಿತ ಮುಂದೆ ಇಂದ್ರ ಪದವಿಯೇ ದೊರೆಯುವ ಭರವಸೆ ಭಗವಂತನಿಂದಲೇ ಆತನಿಗೆ ದೊರಕಿದೆ ಪ್ರಕೃತದಲ್ಲಿ ಆಸುರಭಾವವು ಅವನನ್ನು ಕಿಂಚಿತ್ತು ಮುಟ್ಟದಂತೆ ಸಂರಕ್ಷಿಸಲು ಸ್ವಯಂ ಭಗವಂತನೇ ಅವನ ದ್ವಾರಪಾರಕನಾಗಿದ್ದಾನೆ ಅಸುರರು ಅವನ ಶಾಸನವನ್ನು ಮುರಿಯದಂತೆ ನೋಡಿಕೊಳ್ಳಲು ಸುದರ್ಶನ ಚಕ್ರವು ಆತನಿಗೆ ಬೆಂಗಾವಲಾಗಿದೆ ಇಷ್ಟೆಲ್ಲಾ ಅತಿಶಯ ಸುಖವನ್ನು ಅವನಿಗೆ ಉಂಟು ಮಾಡಿರುವ ವಿಷ್ಣುವಿನ ಕಾರ್ಯವನ್ನು ತಪ್ಪು ಎಂದು ಸಿದ್ಧಾಂತ ಮಾಡುವುದು ಸರ್ವತ ಸರಿಯಲ್ಲ ಆದರೂ ವಿಷ್ಣು ಅನುಸರಿಸಿದ್ದು ಮೋಸದ ಮಾರ್ಗವಲ್ಲವೇ ಅದು ಮೋಸವೇ ಆಗಿದ್ದರೂ ರೋಗಿಯ ಕಾಯಿಲೆಯನ್ನು ನಾಶ ವೈದ್ಯರು ಕೆಲವು ವೇಳೆ ಮಾಡುವ ಮೋಸದಂತೆ ಪ್ರಶಂಸನೀಯವೇ ಆಗಿದೆ ಸಿಹಿ ಔಷಧ ಕೊಡುತ್ತೇನೆಂದು ಸುಳ್ಳು ಹೇಳಿ ಸಕ್ಕರೆಯ ಕವಚ ಹಾಕಿದ ಕಹಿ ಔಷಧದ ಗುಳಿಗೆಗಳನ್ನು ರೋಗಿಗೆ ಕೊಡುವುದು ಮೋಸವೇ ಆದರೂ ಅದರಿಂದ ರೋಗಿ ಒಳ್ಳೆಯದೇ ಆಗಿರುವುದರಿಂದ ಅದು ಅತ್ಯಂತ ಶ್ರೇಷ್ಠವೇ ಆಗುತ್ತದೆ ಈ ಉತ್ತರ ಸಮಾಧಾನಕರವಾಗಿದೆ ಆದರೆ ಯಾಚನೆಯು ತುಂಬ ಹೀನಾಯದ ಕೆಲಸ ಯಾಚಕನು ಹುಲ್ಲಿಗಿಂತಲೂ ಹಗುರ ಹತ್ತಿಗಿಂತಲೂ ಹಗುರ ಅಂಥ ಹೀನ ಕಾರ್ಯವನ್ನು ಲೋಕೇಶ್ವರನಾದ ವಿಷ್ಣು ಮಾಡಬಹುದೇ ಅಂತ ಹೀನವಾದ ಕೆಲಸವನ್ನು ಮಾಡುವುದು ಲೋಕೇಶ್ವರನಿಗೆ ತುಂಬ ಕಷ್ಟಕರವೇ ಆದರು ಲೋಕಕ್ಕೆ ಒಳ್ಳೆಯದಾಗಲಿ ಎಂಬ ಉದಾರ ಭಾವನೆಯಿಂದ ಸ್ವಾರ್ಥ ಮಾಡುವುದು ಸಜ್ಜನ ಶ್ರೇಷ್ಠರಿಗೆ ಮಹಾಪು ಮಾತ್ರವೇ ಸಾಧ್ಯ ಕೀರ್ತಿ ಎಂಬ ತನ್ನ ಸ್ವಾರ್ಥವನ್ನು ಬಿಟ್ಟು ಪರಾರ್ಥವನ್ನು ಸಾಧಿಸುವವನು ಸಜ್ಜನರಿಗೂ ಮೂರ್ಧನ್ಯನೇ ಸರಿ ಏತೆ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥ ಪರಿತ್ಯಜ್ಯ ಎ ಇದು ಲೋಕ ವ್ಯವಹಾರದ ನೀತಿಯಿಂದ ಕೊಟ್ಟಿರುವ ಉತ್ತರ ಆದರೆ ವಾಸ್ತವವಾಗಿ ಲೋಕೋತ್ತರವಾದ ಭಗವಂತನ ಸಂಕಲ್ಪ ಮತ್ತು ವ್ಯಾಪಾರಗಳನ್ನು ಲೋಕನ್ಯಾಯ ನೀತಿಗಳಿಂದ ಅಳೆದು ತೀರ್ಮಾನಿಸುವುದೇ ಸರಿಯಲ್ಲ ನಾವು ಅದಕ್ಕೆ ತಲೆವಾಗಿ ನಡೆಯಬೇಕು ಬಲಿವಾಮನರ ಕಥೆಯು ಯಾವ ತತ್ವರಹಸ್ಯವನ್ನು ಮನವರಿಕೆ ಮಾಡಲು ಹೇಳಲ್ಪಟ್ಟಿದೆ ನಮ್ಮ ಆತ್ಮೋಜ್ಜೀವನವನ್ನು ಮಾಡಿದ ಮಹಾಯೋಗಿ ಶಿರಂಗರು ಅದನ್ನು ಹೀಗೆ ವಿವರಿಸುತ್ತಿದ್ದರು ಬಲಿ ಸಾರ್ವಭೌಮನು ಸಾವಿರಾರು ಅಸುರಿ ಶಕ್ತಿಗಳಿಗೆ ನಾನು ಆಶ್ರಯ ನೀಡುತ್ತಿದ್ದೇನೆ ಈ ವಿಷ್ಣುವು ಸ್ವಲ್ಪ ಜಾಗಕ್ಕೆಳಿದರೆ ಅದನ್ನು ಏಕೆ ನಿರಾಕರಿಸಲಿ ಅವನಿಗೂ ಸ್ವಲ್ಪ ಸ್ಥಳ ಕೊಟ್ಟೇ ಕೊಡುವೆನು ಎಂದು ತೀರ್ಮಾನಿಸಿ ವಾಗ್ದಾನ ಮಾಡಿದನು ವಿಷ್ಣುವಿನ ಹೆಜ್ಜೆಗಳನ್ನು ತನ್ನ ಹೆಜ್ಜೆಯ ಮಾನದಿಂದಲೇ ಮನಸ್ಸಿನಲ್ಲಿ ಭಾವಿಸಿದನು ವಾಮನ ವಿಷ್ಣುವು ಒಡನೆಯೇ ತ್ರಿವಿಕ್ರಮನಾಗಿ ತನ್ನ ಮಹಾಪಾದಗಳಿಂದ ಬೂರ್ವಸುವರ್ ಲೋಕಗಳನ್ನು ಆಕ್ರಮಿಸಿ ಬಲಿಯ ತಲಿಯನ್ನು ಮೆಟ್ಟಿದ ತಮ್ ನಮ್ಮ ಹೃದಯವೇ ಬಲಿಚಕ್ರವರ್ತಿಯ ಯಜ್ಞ ವೇದಿಕೆಯ ಸ್ಥಾನ ಶುದ್ಧಾ ಪತ್ನಿ ಶ್ರದ್ಧಾ ಪತ್ನಿ ಶರೀರಮಿದ್ಮುರೋ ವೇದಿಹಿ ಮೂಲಾಧಾರದಲ್ಲಿ ಕೆಳಗಿರಬೇಕಾದ ಆಸುರಿ ಶಕ್ತಿಯುಳ್ಳ ಜೀವವು ಹೃದಯವನ್ನು ಆಕ್ರಮಿಸಿ ಅಲ್ಲಿಂದ ಕೆಳಗೆ ಇಡೀ ಶರೀರವೇ ಆಸುರವಾಗುವಂತೆ ಮಾಡಿಬಿಟ್ಟಿದೆ ಅದರ ಮಧ್ಯೆ ಹೃದಯದಲ್ಲಿ ವಾಮನಾಗಿರುವ ಅಂಗುಷ್ಟ ಮಾತ್ರನಾಗಿರುವ ಪರಮಾತ್ಮನಿಗೆ ಸ್ವಲ್ಪ ಜಗವನ್ನು ಕೊಟ್ಟಿದೆ ಮಧ್ಯೆ ವಾಮನ ಮಾಸಿನಂ ವಿಶ್ವೇ ದೇವ ಉಪಾಸತೆ ಭಗವಂತನ ಶಕ್ತಿಯು ತನಗೆ ಸ್ವಲ್ಪ ಜಾಗ ಕೊಟ್ಟದ್ದೇ ತಡ ಅದನ್ನು ಭಾವಿಸದಂತೆಲ್ಲ ಅದು ಬೆಳೆಯುತ್ತಾ ಬೆಳೆಯುತ್ತಾ ಇಡೀ ಕ್ಷೇತ್ರವನ್ನೇ ವ್ಯಾಪಿಸಿ ವಿಷ್ಣುಮಯವನ್ನಾಗಿ ಮಾಡಿಬಿಟ್ಟು ಆಸುರಿ ಶಕ್ತಿಯನ್ನು ದಮನ ಮಾಡಿ ಅದರ ಸ್ವಸ್ಥಾನಕ್ಕೆ ಕಳುಹಿಸಿಬಿಡುತ್ತದೆ ಆ ಮೂಲಾಧಾರದಲ್ಲಿರುವ ಆಸುರಿ ಶಕ್ತಿ ರಾಜನಿಗೆ ಅಲ್ಲಿ ಬೆಳಗುತ್ತಿರುವ ಭಗವ ಜ್ಯೋತಿಯು ದ್ವಾರರಕ್ಷಕವಾಗಿದೆ ಬಲಿಯು ಆಸುರ ದೇಹದಲ್ಲಿದ್ದರೂ ಭಗವಾದ ಅನುಗ್ರಹದಿಂದ ತನ್ನ ಆಸುರ ಭಾವವನ್ನು ಈಗ ಕಳೆದುಕೊಂಡು ಜ್ಯೋತಿರ್ ದರ್ಶನದಿಂದ ಆನಂದ ಪುಲಕ್ಕಿತನಾಗುತ್ತಾನೆ ಹಿಂದೆ ಜ್ಯೋತಿಯ ದರ್ಶನವಿಲ್ಲದೆ ಕೇವಲ ಹಸುರನಾಗಿದ್ದ ಹೀಗೆ ಈ ಕಥೆಯು ಭಗವಂತನಿಗೆ ಹೃದಯದಲ್ಲಿ ಸ್ವಲ್ಪ ಸ್ಥಾನ ಕೊಟ್ಟರೂ ಅವನು ಧ್ಯಾನದಿಂದ ಹೇಗೆ ಬೆಳೆದು ಇಡೀ ದೇಹವನ್ನು ಬ್ರಹ್ಮಮಯವನ್ನಾಗಿ ಮಾಡುತ್ತಾನೆ ಜೀವದ ಅಸುರಿ ಹಸುರಿ ವಿಭೂತಿಗಳನ್ನು ಮೆಟ್ಟಿ ದೈವೀವಿಭೂತಿಗಳನ್ನು ತುಂಬುತ್ತಾನೆ ಎಂಬುದನ್ನು ಈ ತತ್ವದ ಕತೆ ಸೂಚಿಸುತ್ತದೆ ಈ ತತ್ವ ನಿಮ್ಮೆಲ್ಲರ ಅನುಭವಕ್ಕೂ ಬರುತ್ತದೆ